ವರ್ಷಕ್ಕೆಲ್ಲ ಒಂದೇ ಬಾರಿ ಸುಗಿ ಕುನಿತ ವರ್ಷಕ್ಕೆಲ್ಲ ಒಂದೇ ಬಾರಿ ಸುಗ್ಗಿ ಕುಣಿತ ರೈತರೆಲ್ಲ ಕೋರಿ ಬೆಳಗಿದೆ ಮಾಡಿ ರೈತರೆಲ್ಲ ಕೋರಿ ಬೆಳಗಿದೆ ಮಾಡಿ ನುಗ್ಗಿ ಕುಣಿತ ಸುಗ್ಗಿ ಕುಣಿತ ಸುಗ್ಗಿ ಕುಣಿತ ಸುಗ್ಗಿ ತಾಯಿ ನುಗ್ಗಿ ಬಂದು ತಂದಳು ಸುಗ್ಗಿ ತಾಯಿ ನುಗ್ಗಿ ೇ ತಂದಳೋ ಶಿಬುರ ಹೊತ್ತು ಮೊದರ ಮುಡಿದು ಮಧುರ ಗೀತೆ ಹಾಡ್ಯಳೋ ಶಿಬುರ ಹೊತ್ತು ಮೊಹರ ಮುಡಿದು ಮಧುರ ಗೀತೆ ಹಾಡ್ಯಳೋ ಹೊಯ್ಯಯ್ಯ ವಯ್ಯ ಹೊಯ್ಯ ವಯ್ಯ ವಯ್ಯಯ್ಯ ತೆನಿಯಾ ಕೊಯ್ಲು ತೆನಿಯಾ ಬಡ ಪಾಲಕ ಓ ಜಗನ್ನಾಥ ಜಗದೀತ ಜಗತ್ ಪಾಲಕ ವರ್ಷಕ್ಕೆಲ್ಲ ಒಂದೇ ಬಾರಿ ಸುಗ್ಗಿ ಕುಣಿತ ರೈತರೆಲ್ಲ ಕೂಡಿಗಳ ಗೀತೆ ಹಾಡಿ ಸುಗ್ಗಿ ಕುಣಿತ ಹೊಳೆ ಸುಗ್ಗಿ ಕುಣಿತ ಮಧು ಮಗಳು ಮಧುರವಾದ ಲಜ್ಜೆ ಹೆಜ್ಜೆ ಹಾಕಳು ಮಧುಮಗಳು ಮಧುರವಾದ ಲಜ್ಜೆ ಹೆಜ್ಜೆನಾದ ಪತ್ಳು ಮಗು ಮಗ ಮುಗ ಹೊದ್ದು ಮಡದಿ ಮನೆಗೆ ನಡೆದನು ಮಡದಿ ಮುಖ ಕಂಡನು ಹೊಯ್ಯ ಹೊಯ್ಯ ಹೊಯ್ಯ ಹೊಯ್ಯ ಹೊಯ್ಯ ಹೊಯ್ಯ ಹೊಯ್ಯ ಹೊಯ್ಯ ಓ ಜಗನ್ನಾಥ ಜಗದೀತ ಜಗತ್ಪಾಲಕ ವರ್ಷಕ್ಕೆಲ್ಲ ಒಂದೇ ಬಾರಿ ತುಗ್ಗಿ ಕುಣಿತ ರೈತರೆಲ್ಲ ಕೂಡಿ ಇವುಗಳ ಗೀತೆ ಹಾಡಿ ನುಗ್ಗಿ ಕುಣಿತ ಮಂಟಪಾಕಟ್ಟಿ ಮದುವೆ ಮಾಡಿ ಹಾಡಿ ಹಾಡಿ ನೆಲದ್ಯಾರೋ ಮಂಟಪಾಕಟ್ಟಿ ಮದುವೆ ಮಾಡಿ ಹಾಡಿ ಹಾಡಿ ನೆಲದ್ಯಾರೋ ನೋಡಿ ನೋಡಿ ಕುಣಿದ್ಯಾರೋ ನೋಡಿ ನೋಡಿ ಕುಣಿದ್ಯಾರೋ ಸುಗ್ಗಿ ಮಹಿನೆ ಸಕ್ಕ ಕಂಡು ಹಿಗ್ಗಿ ಹಿಗ್ಗಿ ಕುಣಿದ್ಯಾರೋ ಸುಗ್ಗಿ ಮೈನೆ ಸಕ್ಕಾ ಕಂಡು ಹಿಗ್ಗಿ ಹಿಗ್ಗಿ ಕುಣಿದ್ಯಾರೋ ಹಾಡಿ ಹಾಡಿ ನಲಿದ್ಯಾರೋ ಹಾಡಿ ಹಾಡಿ ನಲಿದ್ಯಾರೋ ಓ ಜಗನ್ನಾಥ ಜಯ के वे बारी सुी कुणीता रतरे युगे हाँ रैतरेला कूद युला गीते हाड़ सुणीताणीता हाई सुगि कुणीता